ಕೆ ರಾಮಚಂದ್ರಾಯರವರು ಸಾವಿರದ ಎಂಟುನೂರ ಅರವತ್ತೈದರಿಂದ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಆರು ಅಥವಾ ಸಾವಿರದ ಒಂಬೈನೂರ ಬೆಂಗಳೂರಿಗೆ ಶ್ರೀ ಅಭೇದಾನಂದ ಸ್ವಾಮಿಗಳವರು ದಯಮಾಡಿಸಿದರು ಅವರು ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರ ಸಾಕ್ಷ ಸಾಕ್ಷಿಷ್ಯರಲ್ಲೊಬ್ಬರು ಸ್ವಾಮಿ ವಿವೇಕಾನಂದರವರು ಅಮೆರಿಕದಲ್ಲಿ ಹಿಂದೂ ಮತದ ಕೀರ್ತಿ ಜ್ಯೋತಿಯನ್ನು ಬೆಳಗಿಸಿದ ನಮ್ಮ ದೇಶಕ್ಕೆ ಪಾಶ್ಚಾತ್ಯ ಪ್ರಪಂಚದಲ್ಲಿ ಅಪೂರ್ವವಾದ ಗಣ್ಯತೆಯನ್ನು ಸಂಪಾದಿಸಿಕೊಟ್ಟು ಸ್ವದೇಶಕ್ಕೆ ಹಿಂದಿರುಗಿದ ಬಳಿಕ ಅಮೆರಿಕದಲ್ಲಿ ಅವರು ಪ್ರಾರಂಭಿಸಿದ್ದ ಕಾರ್ಯವನ್ನು ಅಲ್ಲಿ ನಿಂತು ಯಶಸ್ವರವಾದ ರೀತಿಯಲ್ಲಿ ಮುಂಬರಿಸಿದ್ದವರು ಅಭೇದಾನಂದ ಸ್ವಾಮಿಗಳು ಅಂಥ ಮಹನೀಯರು ನಮ್ಮೂರಿಗೆ ಬರುವುದೆಂದರೆ ಅದೊಂದು ಅತಿಶಯ ಭಾಗ್ಯವೆಂಬಂತೆ ನಮ್ಮ ಮಹಾಜನರು ಭಾವಿಸಿದ್ದು ಸ್ವಾಭಾವಿಕವೇ ಅಲ್ಲವೇ ಅಬೇ ಅಭೇದಾನಂದರವರಿಗೆ ಸ್ವಾಗತ ನೀಡುವುದಕ್ಕಾಗಿ ವಿಶೇಷವಾದ ಏರ್ಪಾಟುಗಳು ನಡೆಯುತ್ತಿದ್ದವು ಯುವರಾಜರ ವಿದ್ಯಾಗುರುಗಳಾಗಿದ್ದು ಕಡೆಗೆ ಶ್ರೀನಿವಾಸಾನಂದ ನಾಮದೇಯದಿಂದ ಯತ್ಮ ಗ್ರಹಣ ಮಾಡಿದ್ದ ಶ್ರೀಮಾನ್ ಎಂಎ ನಾರಾಯಣಂಗಾರ್ಯಾರವರು ಹಲಸೂರಿನ ಡಾಕ್ಟರ್ ವೆಂಕಟರಂಗಂ ಅವರು ಆಗ ಸ್ಯಾನಿಟರಿ ಕಮಿಷನರ್ ಆಗಿದ್ದ ಡಾಕ್ಟರ್ ಪಲ್ಪು ಅವರು ಅಂದಿನ ಸಮಾಜ ಪ್ರಮುಖರು ಇನ್ನೂ ಅನೇಕರು ಆ ಸ್ವಾಗತ ಸಮಾರಂಭದಲ್ಲಿ ಉತ್ಸಾಹದಿಂದ ಕೆಲಸ ಮಾಡುತ್ತಿದ್ದರು ಆ ಉತ್ಸಾಹದ ಗಾಳಿ ನನ್ನನ್ನು ಸೋಕಿತು ಆದರೆ ನನ್ನ ಉತ್ಸಾಹಕ್ಕೆ ರೂಪು ಬೇಕಾದ ಯಾವ ಸಂಪತ್ತು ನನಗಿರಲಿಲ್ಲ ಹುಡುಗ ಅದಕ್ಕಿಂತ ಹೆಚ್ಚಾಗಿ ಬಡವ ಆದರೂ ಅಥವಾ ಅದದರಿಂದಲೇ ನನ್ನ ಮನಸು ಒಂದು ವಿಚಿತ್ರ ಮಾರ್ಗವನ್ನು ಹಿಡಿಯಿತು ಆಗ ವಿದ್ಯೆಕಲಿತ ಜನಕ್ಕೆ ಇಂಗ್ಲಿಶು ತುಂಬಾ ಮೋಹಕವಾಗಿತ್ತು ಅವರ ಮನಸ್ಸಿನಲ್ಲಿ ಉದಿಸಿದ ಭಾವನೆಗಳು ಇಂಗ್ಲಿಶಿನ ಸಂಪರ್ಕದಿಂದ ಉದಿಸಿದವು ಆ ಭಾವನೆಗಳಿಗೆ ಇಂಗ್ಲಿಶ ಒಪ್ಪುವಷ್ಟು ಚೆನ್ನಾಗಿ ಕನ್ನಡ ಒಗ್ಗಿ ಬರಲಾರದು ಹೀಗೆ ಅಭಿಪ್ರಾಯ ಸಾಮಾನ್ಯವಾಗಿತ್ತು ಇಂಗ್ಲಿಷಿನಲ್ಲಿ ಪದ್ಯರಚನೆ ಮಾಡುವ ಹುಚ್ಚು ಬಹುಮಂದಿಯೇ ಹಿಡಿದಿತ್ತು ಆ ಹುಚ್ಚು ಹೇಗೋ ನನಗೂ ಅಂಟಿತು ನಾನು ಓದಿದ್ದ ಅಲ್ಪ ಸ್ವಲ್ಪ ಇಂಗ್ಲಿಷ್ ಕಾವ್ಯಗಳ ಪೈಕಿ ಲಾಂಗ್ ಫೆಲೋ ಎಂಬ ಅಮೆರಿಕನ್ ಕವಿಯ ಫ್ಲಾರೆನ್ಸ್ ನೈಟಿಂಗೇಲ್ ಎಂಬ ವೈದ್ಯದಾದಿಯ ಲೋಕೋಪಕಾರ ಮಹಿಮೆಯನ್ನು ಕುರಿತು ಒಂದು ಕವಿತೆ ನನ್ನ ಮನಸ್ಸನ್ನು ಬಲವಾಗಿ ಹಿಡಿದಿತ್ತು ಆ ಕವಿತೆ ನನಗೆ ಈಗ ಸಂಪೂರ್ಣವಾಗಿ ಮರೆತು ಹೋಗಿದೆ ಆದರೆ ಚಿಕ್ಕಪ್ರಾಯದಲ್ಲಿ ಆ ಲಾಂಗ್ ಫೆಲೋ ಛಂದಸ್ಸಿನಲ್ಲಿ ಆ ಸರಳ ಸರಸ ಶೈಲಿಯಲ್ಲಿ ಪದ್ಯ ಬರೆಯಬೇಕೆಂದು ಮನಸ್ಸಿನಲ್ಲಿ ಚಪಲವಿತ್ತು ಅಭೇದಾನಂದರ ಆಗಮನದಿಂದ ಆ ಚಪಲಕ್ಕೆ ಒಂದು ವಿವೇಕಾನಂದರ ಆದರ್ಶ ಅಬೇದಾನಂದರ ದೀಕ್ಷೆ ಈ ವಿಷಯಗಳನ್ನು ಕುರಿತು ಇಂಗ್ಲಿಷ್ನಲ್ಲಿ ಸ್ವಾಗತ ಪದ್ಯ ರೂಪದಲ್ಲಿ ನಾಲ್ಕಾರು ಪಂಕ್ತಿಗಳನ್ನು ಹೊಸದೆ ಆಮೇಲೆ ಅದನ್ನು ಪ್ರಕಟಪಡಿಸುವ ಯೋಚನೆ ಆ ಬಾಲಕೃತಿಯನ್ನು ಕೆಲ ಮಂದಿ ಆಪ್ತೇಷ್ಟರಿಗೆ ಅವರು ಇಂಗ್ಲಿಷ್ ಕವಿತ್ವವನ್ನು ಶೋಧಿಸಿ ಯೋಗ್ಯತಾ ನಿರ್ಣಯ ಮಾಡಬಲ್ಲ ಜನ ಆಗ ಬೆಂಗಳೂರಿನಲ್ಲಿ ಮೂವರಿದ್ದಾರೆಂದು ನನಗೆ ಹೇಳಿದರು ಆ ಮೂವರು ಲಂಡನ್ ಮಿಷನ್ ಹೈಸ್ಕೂಲಿನ ಹೆಡ್ ಮಾಸ್ತರು ಶ್ರೀಕೆ ರಾಮಚಂದ್ರ ರಾಯರವರು ಬಿಎ ಸೆಂಟ್ರಲ್ ಕಾಲೇಜಿನಲ್ಲಿ ಇಂಗ್ಲಿಷ್ ಅಧ್ಯಾಪಕರಾಗಿದ್ದ ಕೆಎ ಕೃಷ್ಣಸ್ವಾಮಿ ಅಯ್ಯರವರು ಬಿಎ ಬಿಎ ಪಾಸ್ ಮಾಡಿ ಬಿಎಲ್ಗೆ ವ್ಯಾಸಂಗ ಮಾಡುತ್ತಿದ್ದ ಎಂಜಿ ವರದಾಚಾರ್ಯರವರು ನಾನು ಈ ಮೂವರಲ್ಲಿ ಒಬ್ಬರನ್ನಾದರೂ ನೋಡಿ ಅವರಿಂದ ಮದ್ಯ ಸರಿಯಾಗಿದೆ ಎಂದು ಒಪ್ಪಿಗೆ ಪಡೆದರೆ ಬಳಿಕ ಅದನ್ನು ಎಂದು ನನ್ನ ಸ್ನೇಹಿತರು ಸಲಹೆ ಕೊಟ್ಟರು ಮತ್ತು ಆ ಮೂವರು ಒಳ್ಳೆಯವರೆಂದು ಸಹಾನುಭೂತಿಯಿಂದ ನೋಡುವವರೆಂದು ಭರವಸೆ ಕೊಟ್ಟರು ಅವರ ಮಾತಿನಂತೆ ನಾನು ಮೊದಲು ರಾಮಚಂದ್ರರಾಯರಲ್ಲಿ ಹೋದೆ ಆಗ ಅವರು ಚಾಮರಾಜಪೇಟೆಯ ಅಪ್ಪಾಜಪ್ಪನವರ ಅಗ್ರಹಾರದಲ್ಲಿ ಪೂರ್ವದ ಕಡೆಯ ಸಾಲಿನ ಮಧ್ಯದಲ್ಲಿಯ ಒಂದು ಮನೆಯಲ್ಲಿ ವಾಸವಾಗಿದ್ದರು ನಾನು ಹೋದದ್ದು ಒಂದು ದಿನ ಅಪರಾಹ್ನ ಸುಮಾರು ಮೂರು ಗಂಟೆಯ ವೇಳೆಯಲ್ಲಿ ನನ್ನ ಮುಖವನ್ನು ನೋಡಿದ ಕೂಡಲೇ ಯಾರೋ ವಿದ್ಯಾರ್ಥಿ ಇರಬಹುದೆಂದು ಅವರು ಊಹಿಸಿರಬೇಕು ಆ ಆಧಾರದಿಂದ ಒಳಕ್ಕೆ ಕರೆದರು ಅಲ್ಲಿ ಒಂದು ಕೊಠಡಿಯಲ್ಲಿ ಪುಸ್ತಕ ತುಂಬಿದ ಎರಡು ಬಿರುಗಳು ಒಂದು ಮೇಜು ಎರಡು ಕುರ್ಚಿ ಒಂದು ಹಲಗೆ ಮಂಚ ಎಷ್ಟಿದ್ದವು ಅವರು ಸೌಮ್ಯವಾಗಿ ನನಗೆ ಒಂದು ಕುರ್ಚಿ ತೋರಿಸಿ ಕುಳಿತುಕೊಳ್ಳಿ ಎಂದರು ನಾನು ಹಲಗೆ ಮೇಲೆ ಕುಳಿತು ನನ್ನ ಉದ್ದೇಶವನ್ನು ಸೂಕ್ಷ್ಮವಾಗಿ ವಿವರಿಸಿದೆ ರಾಮಚಂದ್ರ ನನ್ನ ವಿದ್ಯೆಯ ಮಟ್ಟವೆಷ್ಟಿರ ೆಂಬುದನ್ನು ನನ್ನ ಕಾವ್ಯ ಪರಿಚಯ ವೆಷ್ಠರ ಬೆಂಬುದನ್ನು ಪ್ರಶ್ನೆ ಹಾಕಿ ತಿಳಿದುಕೊಂಡ ಬಳಿಕ ನನ್ನ ಕಡತವನ್ನು ಬಿಚ್ಚಬೇಕೆಂದರು ನಾನು ವಾಸ್ತವವಾದ ಸಂಕೋಚದಿಂದಲೇ ನನ್ನ ಬರವಣಿಗೆಯನ್ನು ಅವರಿಗೊಪ್ಪಿಸಿದೆ ನನ್ನ ಅಕ್ಷರದಿಂದಲೇ ಅವರಿಗೆ ಬೇಸರ ಉಂಟಾಗಬಹುದಿತ್ತು ಕೋಳಿಯ ಕಾಲಿನ ಮಣ್ಣು ಕೆರೆತ್ತವೇ ನನ್ನ ಬರವಣಿಗೆಯದು ಯಾರಾದರೂ ಹೇಳಿದ್ದರೆ ಅದು ತಪ್ಪಾಗುತ್ತಿರಲಿಲ್ಲ ರಾಮಚಂದ್ರರ ನಗುಮುಖದಿಂದ ಅದನ್ನು ಒಮ್ಮೆ ಮೊದಲಿನಿಂದ ಕಡೆಯವರೆಗೂ ಓದಿದರು ಆಮೇಲೆ ಸೀಸದ ಕಡ್ಡಿ ತೆಗೆದುಕೊಂಡು ಇನ್ನೊಂದು ಸಲ ಓದಿದರು ಆಗ ಅಲ್ಲಲ್ಲಿ ಪೆನ್ಸಿಲ್ ಗುರ್ತು ಮಾಡಿ ಸ್ವರ ಶೈಥಿಲ್ಯ ತೋರುತ್ತದೆಂದು ತಿದುದು ತಿದ್ದುವುದು ಅವಶ್ಯವೆಂದು ಸೂಚಿಸಿದರು ಪುನಃ ಇನ್ನೊಂದಾವರ್ತಿ ಓದಿದರು ಓದಿ ಇನ್ನಷ್ಟು ಗುರುತು ಮಾಡಿದರು ಕಡಗೆ ನಿನ್ನ ವಿಷಯ ಸ್ವಾರಸ್ಯವಾಗಿದೆ ಭಾಷೆಯ ಮೇಲಿನ ಹಿಡಿತ ಮಾತ್ರ ಅಲ್ಲಲ್ಲಿ ಸಡಿಲವಾಗಿದೆ ವಾಕ್ಯ ಬಂದ ಇನ್ನು ಸರಳವಾಗಿದ್ದರೆ ಚೆನ್ನ ನೀನು ಇದನ್ನು ಕೃಷ್ಣಸ್ವಾಮಯ್ಯನವರವರಿಗೆ ತೋರಿಸು ಅವರು ತಿದ್ದಿ ಕೊಟ್ಟಾರು ಅವರು ಒಪ್ಪಿಕೊಂಡರೆ ತಿಳಿದವರೆಲ್ಲರೂ ಒಪ್ಪುತ್ತಾರೆ ಅವರು ಬಹಳ ಒಳ್ಳೆಯವರು ನೀನು ಅವರಲ್ಲಿಗೆ ಧೈರ್ಯವಾಗಿ ಹೋಗಬಹುದು ಎಂದು ಪ್ರೋತ್ಸಾಹ ಕೊಟ್ಟರು ಆ ಬಳಿಕ ನಾನು ಕೃಷ್ಣಸ್ವಾಮಯ್ಯನವರ ಬಳಿಗೆ ಹೋದೆ ಅವರ ವಿಷಯದಲ್ಲಿ ರಾಮಚಂದ್ರ ರಾಯರು ಆಡಿದ್ದ ಮಾತು ಎಷ್ಟು ಸಂಪೂರ್ಣವಾಗಿ ನಿಜ ಎಂಬುದನ್ನು ಕಂಡುಕೊಂಡೆ ಆ ಕತೆ ಬೇರೆ ಪ್ರಕರಣಕ್ಕೆ ವಿಷಯವಾಗಬೇಕಾದದ್ದು ರಾಮಚಂದ್ರ ರಾಯರವರಿಗೂ ನನಗೂ ಮೊದಲು ಪರಿಚಯವಾದದ್ದು ಅದು ಬಹುಬೇಗ ಪಕ್ವವಾಯಿತು ರಾಮಚಂದ್ರ ರಾಯರು ಇಂಗ್ಲಿಷಿನಲ್ಲಿ ಆಗಾಗ ಪದ್ಯರಚನೆ ಮಾಡುತ್ತಿದ್ದುದುಂಟು ಅವರು ಹಾಗೆ ಮಾಡಿದಾಗಲೆಲ್ಲ ನನ್ನನ್ನು ಕರೆಸಿ ನನಗೆ ಕೃತಿಯನ್ನು ಓದಿ ಹೇಳಿ ವಿವರಿಸುತ್ತಿದ್ದರು ಅವರ ರಚನೆಗಳಲ್ಲಿ ಬಹು ಮುಖ್ಯವಾದದ್ದೆಂದು ನನಗೆ ತೋರಿರುವುದು ದಿ ಹಿಂದೂ ವಿಡೋ ಎಂಬುದು ಅದು ಹಿಂದೂ ವಿಧವೆಯ ಮನಸ್ಸಿನೊಳಗಣ ಸಂಕಟಗಳನ್ನು ಹೊರಗಿನ ಕಷ್ಟಾನುಭವಗಳನ್ನು ಮನೋವೇದಕವಾದ ರೀತಿಯಲ್ಲಿ ವರ್ಣಿಸುತ್ತದೆ ನಾನು ಅವರನ್ನು ನೋಡಿದಂದಿಗೆ ಅನೇಕ ವರ್ಷಗಳ ಹಿಂದೆಯೇ ಅದು ಮುದ್ರಿತವಾಗಿತ್ತು ಅದರ ಮೇಲೆ ಅವರು ಆರ್ ಎಸ್ ಭುವನಕರ್ ಎಂದು ಪುರನಾಮ ಹಾಕಿದರು ರಾಮಚಂದ್ರ ರಾಯರಿಗಿದ್ದ ಉದ್ಯೋಗ ಲಂಡನ್ ಮಿಷನ್ ಹೈಸ್ಕೂಲಿನ ಮುಖ್ಯೋ ಮುಖ್ಯೋಪಾಧ್ಯಾಯ ಕಾರ್ಯ ಆ ಸ್ಕೂಲು ಆಗ ಕಟ್ಟಡದಲ್ಲಿ ಈಗ ಸರ್ಕಾರದ ಸೆಂಟ್ರಲ್ ಹೈಸ್ಕೂಲು ನಡೆಯುತ್ತಿದೆ ಆ ಕಟ್ಟಡದ ಉತ್ತರ ಪಕ್ಕಕ್ಕೆ ಡಿಸ್ಟಿಕ್ಟ್ ಆಫೀಸು ಮೈಸೂರು ಬ್ಯಾಂಕು ಆಂಜನೇಯನ ಗುಡಿಯೂ ಇದೆ ಲಂಡನ್ ಮಿಷನ್ ಸ್ಕೂಲು ಆ ಕಾಲಕ್ಕೆ ಪ್ರಸಿದ್ಧವಾದ ಸಂಸ್ಥೆ ಪಟ್ಟಣದ ಸಾರ್ವಜನಿಕ ಕೇಂದ್ರಗಳಲ್ಲಿ ಅದು ಒಂದು ಅವರ ಸಭಾಮಂದಿರದಲ್ಲಿ ಒಳ್ಳೊಳ್ಳೆಯ ಉಪನ್ಯಾಸಗಳು ಪ್ರಾಯಶಃ ವಾರವಾರವೂ ನಡೆಯುತ್ತಿದ್ದವು ಮಿತ್ರಮಂಡಲಿ ಎಂಬ ವಿದ್ಯಾರ್ಥಿ ಸಂಸ್ಥೆಯ ಕಾರ್ಯಕ್ಷೇತ್ರ ಅಲ್ಲಿಯೇ ಈಗ ಆ ಲಂಡನ್ ಮಿಷನ್ ಸ್ಕೂಲು ವೆಸ್ಲಿಯನ್ ಸ್ಕೂಲಿನೊಡನೆ ಐಕ್ಯವಾಗಿ ಯುನೈಟೆಡ್ ಮಿಷನ್ ಸ್ಕೂಲು ಎನಿಸಿಕೊಂಡಿದೆ ರಾಮಚಂದ್ರ ರಾಯರು ಪಾಠ ಹೇಳುತ್ತಿದ್ದ ಮುಖ್ಯ ವಿಷಯ ಇಂಗ್ಲಿಷ್ ಭಾಷೆ ಸಾಹಿತ್ಯಗಳು ಬೆಂಗಳೂರಿನಲ್ಲಿ ಯಾವ ಸಾರ್ವಜನಿಕ ಸಭೆ ನಡೆದರೂ ಯಾವ ಸಾಮಾಜಿಕ ಸಮಾರಂಭ ನಡೆದರೂ ಅಲ್ಲಿ ಶ್ರೀಮಾನ್ ರಾಮಚಂದ್ರ ರಾಯರವರು ಅವರ ಸೌಜನ್ಯದಿಂದಲೂ ಭೂತದಯ ತತ್ಪರತೆಯಿಂದಲೂ ಮತ್ತು ಅವರ ವಾಕ್ಸೌಷ್ಠವದಿಂದಲೂ ಅವರಿಗೆ ಈ ಸನ್ಮಾನ್ಯತೆ ಬಂದಿತ್ತು ಅವರ ಇಂಗ್ಲಿಷ್ ಭಾಷಣ ಶೈಲಿ ಋದುವಾದ ಪದಗಳಿಂದಲೂ ಎಷ್ಟು ಉಚಿತವೋ ಅಷ್ಟ ಕಡಿಮೆ ಬೀಳದೆಯೂ ಹೆಚ್ಚಾಗದೆಯೂ ಇರುವ ಮಿತ ಪ್ರಮಾಣದಿಂದಲೂ ಮನಮುಟ್ಟುವ ವಿಷದ ವಿಷದತೆಯಿಂದಲೂ ಮತ್ತು ಗಾಂಭೀರ್ಯದಿಂದಲೂ ವಿದ್ವದ್ರಂಜಕವಾಗಿತ್ತು ಎಲ್ಲ ಸುಶಬ್ದೂ ವ್ಯಾಕರಣ ಮಕ್ಕದಾವಿತವಾದ ವಾಕ್ಯ ಬಂದ ಸ್ಫುಟವಾದ ತುಂಬಾ ಎತ್ತರವೂ ತುಂಬಾ ತಗ್ಗು ಅಲ್ಲದ ಸ್ನಿಗ್ಧ ಧ್ವನಿ ಇವು ಭಾಷಣದ ಬಾಹ್ಯ ಲಕ್ಷಣಗಳು ಅದರ ಅಂತರ್ಲಕ್ಷಣವೆಂದರೆ ವಿಷಯದಲ್ಲಿ ಅವರಿಗಿದ್ದ ಶ್ರದ್ಧಾಸಕ್ತಿಗಳು ನಮ್ಮ ಸಮಾಜದ ಪುರೋಭಿವೃದ್ಧಿ ಸಂಬಂಧಪಟ್ಟ ಎಲ್ಲ ವಿಷಯಗಳಲ್ಲಿಯೂ ರಾಮಚಂದ್ರರಾಯರಿಗೆ ಗಾಢವಾದ ಆಸಕ್ತಿ ಮುಖ್ಯವಾಗಿ ವಿದ್ಯಾಭ್ಯಾಸ ಸಾಹಿತ್ಯ ಸಮಾಜ ಪರೀಕ್ಷಾ ಪ್ರಯತ್ನ ಈ ನಾಲ್ಕು ವಿಚಾರಗಳು ಸಾಮಾನ್ಯವಾಗಿ ಆಗಿನ ದೇಶಾಭಿಮಾನಿಗಳಿಗೆ ಬಹುಮುಖ್ಯವಾಗಿದ್ದವು ಸಾರ್ವಜನಿಕ ಜೀವನದಲ್ಲಿ ರಾಮಚಂದ್ರರಾಯರೊಡನೆ ಸಹೋದ್ಯೋಗಿಗಳಾಗಿದ್ದವರಲ್ಲಿ ಮುಖ್ಯರಾದ ಕೆಲವರ ಹೆಸರುಗಳನ್ನು ಇಲ್ಲಿ ಸ್ಮರಿಸಬೇಕಾಗಿದೆ ರಿಟೈರ್ಡ್ ಸಬ್ಜೆಕ್ಟ್ ಸೂಲಿಕುಂಟೆ ವರದರಾಜಯ್ಯಂಗಾರರು ಅವರ ಜ್ಯೇಷ್ಠ ಪುತ್ರರು ಅಡ್ವೊಕೇಟ್ ಎಸ್ ವೆಂಕಟಾಚಲಯ್ಯಂಗಾರ್ಯರು ಮೈಸೂರು ಸ್ಟ್ಯಾಂಡರ್ಡ್ ಮತ್ತು ನಡೆಗನಡಿ ಪತ್ರಿಕೆಗಳ ಸಂಪಾದಕರು ಎಂ ಶ್ರೀನಿವಾಸಯ್ಯಂಗಾರ್ಯರು ಬೆಳ್ಳಾವೆ ಸೋಮನಾಥಯ್ಯನವರು ಬಸವನಗುಡಿ ಅನಾಥಾಲಯದ ಸ್ನಾಪ ಸ್ಥಾಪಕರಾದ ಸಿ ವೆಂಕಟವರದಯ್ಯಂಗಾರ್ಯರು ಅಡ್ವೊಕೇಟ್ ಸಾಲಿಗ್ರಾಮದ ಸುಬ್ಬರಾಯರು ಇವರು ಇವರುಗಳ ಸ್ನೇಹಿತರುಗಳು ಸೇರಿ ಇಂಡಿಯನ್ ಪ್ರೋಗ್ರೆಸಿವ್ ಯೂನಿಯನ್ ಅಥವಾ ದೇಶಾಭ್ಯುದಯ ಸಂಘ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದ್ದರು ರಾಮಚಂದ್ರರಾಯರು ಅದರ ಸಂಚಾಲಕರಲ್ಲೊಬ್ಬರು ಆ ಸಂಸ್ಥೆಯ ಪರವಾಗಿ 1905 ಒಂಬೈನೂರ ಜನವರಿಯಿಂದ ಕನ್ನಡದಲ್ಲಿ ಹಿತವಾದಿ ಎಂಬ ಮಾಸಪತ್ರಿಕೆಯನ್ನು ಪ್ರಕಟಪಡಿಸುತ್ತಿದ್ದ ಪ್ರಕಟಿಸುತ್ತಿದ್ದರು ಆ ಪತ್ರಿಕೆಯಲ್ಲಿ ಮಹನೀಯರ ಚರಿತ್ರೆ ಸದ್ವಿಚಾರದ ಉಪನ್ಯಾಸಗಳು ನಾನಾ ಭಾಷೆಗಳ ಆರಿಸಲ್ಪಟ್ಟ ವಾಕ್ಯಗಳು ಚಾರಿತ್ರಿಕ ದೃಷ್ಟಾಂತಗಳು ಸತ್ಕಾರ್ಯಗಳನ್ನು ಕುರಿತ ವರ್ತಮಾನಗಳು ಮತ್ತು ಮನೋರಂಜಕವಾದ ವಿವಿಧ ವಿಷಯಗಳು ಪ್ರಕಟವಾಗುತ್ತಿದ್ದವು ನಾನು ಲೋಯರ್ ಸೆಕೆಂಡರಿ ಕ್ಲಾಸ್ನಲ್ಲಿದ್ದಾಗ ಆ ಪತ್ರಿಕೆಯನ್ನೋದಲು ಮೊದಲು ಮಾಡಿ ಅದು ಬದುಕಿದ್ದಷ್ಟು ಕಾಲವೂ ಅದನ್ನು ಕುತೂಹಲದಿಂದ ನೋಡುತ್ತಿದ್ದೆ ನನ್ನ ಮನಸ್ಸಿಗೆ ಆ ಪತ್ರಿಕೆಯ ಭಾಷಾ ಶೈಲಿ ಬಹಳ ಒಳ್ಳೆಯದೆಂದು ತೋರಿತು ಆದರೆ ಲೇಖಕರು ಕೈಗೆ ತೆಗೆದುಕೊಂಡ ವಿಷಯವನ್ನು ಬಹು ಸರಳವಾದ ಮತ್ತು ಸುಲಭವಾದ ಮತ್ತು ಕೊಂಚವೇ ಆದ ಮಾತುಗಳಿಂದ ಓದುಗರಿಗೆ ಸಂದೇಹ ಉಂಟಾಗದಂತೆ ವಿಷದಗೊಳಿಸಿ ಅವರ ಮನಸ್ಸನ್ನು ಹೊಸ ಆಲೋಚನೆಯ ಕಡೆಗೆ ಪ್ರೇರಿಸುತ್ತಿದ್ದರು ನಮ್ಮ ಸಮಾಜ ವ್ಯವಸ್ಥೆಯಲ್ಲಿ ಕಾಣಬರುವ ಕುಂದುಕೊಳತೆಗಳ ಕಡೆಗೆ ಗಮನವನ್ನೆಳೆಯುವುದರಲ್ಲಿ ಅತ್ಯಂತ ಮುಖ್ಯವಾದ ಪ್ರಯತ್ನವೆಂದರೆ ಈ ಹಿತವಾದ ಲೇಖಕ ಲೇಖಕರದು ಅವರು ಹಳೆಯ ಪ್ರಶ್ನೆಗಳಿಗೆ ಒಂದು ಹೊಸ ದೃಷ್ಟಿಯನ್ನು ತರುತ್ತಿದ್ದರು ಚಿರಪರಿಚಯದ ಮರೆಯಲ್ಲಿ ಗಮನ ತಪ್ಪಿಸಿಕೊಂಡಿದ್ದ ಒಂದು ಅನ್ಯಾಯವನ್ನೋ ವಕ್ರತೆಯನ್ನೋ ಅವರು ತಮ್ಮ ವಾದ ಶಕ್ತಿಯಿಂದ ಗಮನದ ಮೇಲೆ ಒತ್ತುತ್ತಿದ್ದರು ಹಿತವಾದಿ ಪತ್ರಿಕೆ ನಡೆಸಿದಂಥ ಸಮಾಜ ಸೇವೆಯನ್ನು ಅಂತ ಸಮಾಜ ಪರಿಷ್ಕಾರ ಪ್ರಚಾರವನ್ನು ಕನ್ನಡದಲ್ಲಿ ಇನ್ನಾವ ಪತ್ರಿಕೆಯೂ ನಡೆಸಿಲ್ಲವೆಂದು ನಾನು ದರ್ಯವಾಗಿ ಹೇಳಬಲ್ಲೆ ಈ ಸಮಾರಂಭಕ್ಕೆ ಬೆಂಬಲವಾಗಿದ್ದ ನಾಲ್ವರೈವರಲ್ಲಿ ರಾಮಚಂದ್ರ ರಾಯರೊಬ್ಬರು ಪತ್ರಿಕಾ ಪ್ರಕಟಣೆಯ ಜೊತೆಗೆ ದೇಶಾಭ್ಯುದಯ ಸಂಘವು ಸಣ್ಣ ಪುಸ್ತಕಗಳನ್ನು ಪ್ರಕಟಿಸುತ್ತಿತ್ತು ಪ್ರೌಢ ವಿವಾಹ ವಿತಂತು ವಿವಾಹ ಮೊದಲಾದ ಸಮಾಜ ಸುಧಾರಣೆಯ ವಿವಾಹ ಪ್ರಶ್ನೆಗಳನ್ನು ಕುರಿತು ಜನಸಾಮಾನ್ಯರಲ್ಲಿ ತಿಳುವಳಿಕೆ ಹರಡುವುದು ಆ ಲಘು ಪುಸ್ತಕದ ಉದ್ದೇಶ ಹಾಗೆಯೇ ಆ ಸಂಘವು ಆಗಾಗ ಸ್ನೇಹ ಗೋಷ್ಟಿಗಳನ್ನು ಸೇರಿಸುತ್ತಿತ್ತು ರಾಮಮೋಹನ್ ರಾಯ್ ಈಶ್ವರಚಂದ್ರ ವಿದ್ಯಾಸಾಗರ ಧ್ಯಡೆ ಮೊದಲಾದ ಸುಧಾರಕರ ಜ್ಞಾಪಕಾರ್ಥಕವಾಗಿಯೂ ಸಹಗಮನ ನಿರೋಧ ಶಾಸನ ಬಾಲ್ಯ ವಿವಾಹ ನಿರೋಧ ಶಾಸನ ವಿತಂತು ವಿವಾಹ ಸಮರ್ಥನ ಶಾಸನ ಮೊದಲಾದ ಸುಧಾರಣೆಯ ಕಾನೂನುಗಳು ಹುಟ್ಟಿದ ದಿನಗಳ ಜ್ಞಾಪಕಾರ್ಥಕವಾಗಿಯೂ ವರ್ಷವರ್ಷವೂ ಸಭೆ ಸೇರಿಸಿ ಉಪನ್ಯಾಸಗಳನ್ನು ಏರ್ಪಡಿಸುತ್ತಿತ್ತು ಆಗಾಗ ಚರ್ಚೆ ಸಂಭಾಷಣೆಗಳಿಗಾಗಿ ಮಿತ್ರ ಗೋಷ್ಠಿಗಳನ್ನು ಏರ್ಪಡಿಸುತ್ತಿತ್ತು ಈ ಸಭಾ ಕಾರ್ಯಗಳಲ್ಲಿ ರಾಮಚಂದ್ರರಾಯರ ಪಾಲಿಗೆ ಮುಖ್ಯ ಭಾಗ ಬರುತ್ತಿತ್ತು ದೇಶಾಭ್ಯುದಯ ಸಂಘವು ವಿಶೇಷವಾಗಿ ವಿದ್ಯೆ ಸಂಸ್ಕೃತಿ ಸಮಾಜ ಪರಿಷ್ಕಾರಗಳಲ್ಲಿ ಉದ್ಯುಕ್ತವಾಗಿ ರಾಜಕೀಯಕ್ಕೆ ಹೆಚ್ಚಾಗಿ ಪ್ರವೇಶ ಮಾಡದೇ ಇದ್ದ ಸಂಸ್ಥೆ ಅದಕ್ಕೆ ವಿದ್ಯಾ ಇಲಾಖೆಯ ಸಹಾಯ ಕೊಂಚ ಮಟ್ಟಿಗೆ ನನ್ನ ತಿಳುವಳಿಕೆ ಅದಕ್ಕಿಂತ ಹೆಚ್ಚಾಗಿ ಆ ಸಂಸ್ಥೆಯನ್ನು ಪ್ರೋತ್ಸಾಹಿಸುತ್ತಿದ್ದವರು ದಿವಾನ್ ವಿಪಿ ಮಾಧವರಾಯರು ಕೌನ್ಸಿಲರ್ ಕೆಪಿ ಪುಟ್ಟಣ್ಣಶೆಟ್ಟಿಯವರು ಮೊದಲಾದವರು ಇವರಿಬ್ಬರಿಗೂ ರಾಮಚಂದ್ರ ತುಂಬಾ ಗೌರವ ನನ್ನನ್ನು ಅವರಿಬ್ಬರಲ್ಲಿಗೂ ಕರೆದುಕೊಂಡು ಹೋಗಿ ಪರಿಚಯ ಮಾಡಿಸಿದವರು ರಾಮಚಂದ್ರ ರಾಯರು ಸಾವಿರದ ನಾನು ದಿವಾನ್ ರಂಗಾಚಾರ್ಲು ಅವರ ಜೀವನಚರಿತ್ರೆಯನ್ನು ಬರೆದಿದ್ದೆ ರಾಮಚಂದ್ರ ರಾಯರವರಿಗೆ ಅದರಿಂದ ತುಂಬಾ ಸಂತೋಷ ಮತ್ತು ಹೆಮ್ಮೆ ನನ್ನನ್ನು ಅವರು ಎಲ್ಲಿಯೂ ಇರಿಸರು ಆ ಸಂಭ್ರಮದಲ್ಲಿ ಒಂದು ದಿನ ಬೆಳಿಗ್ಗೆ ನನ್ನನ್ನು ಪುಟ್ಟಣ್ಣಚೆಟ್ಟರಲ್ಲಿಗೆ ಕರೆದುಕೊಂಡು ಹೋಗಿ ಜಂಬದಿಂದ ಪ್ರಶಂಸೆ ಮಾಡಿದ್ದು ನನ್ನ ಜ್ಞಾಪಕದಲ್ಲಿ ಈಗ ನಡೆಯಿತೆಂಬಷ್ಟು ಸ್ಫುಟವಾಗಿ ನಿಂತಿದೆ ರಾಮಚಂದ್ರ ರಾಯರು ಎಂಥ ನಿರ್ಮತ್ಸರರು ಮತ್ತು ಉದಾರಿಗಳು ಎಂಬುದಕ್ಕೆ ಆ ನನ್ನ ಅನುಭವ ನಿದರ್ಶನವಾಗಿದೆ ರಾಮಚಂದ್ರ ರಾಯರು ತಮ್ಮ ಪಾಂಡಿತ್ಯವನ್ನು ಲೋಕಜೀವನದಲ್ಲಿ ಬೆರೆಸಿದ್ದವರು ಅವರ ನಾನಾ ವ್ಯಾಸಂಗಗಳಲ್ಲಿ ಸಂಗೀತವೂ ಸೇರಿತ್ತು ಆ ಬೆಂಗಳೂರಿನಲ್ಲಿ ಗಾನ ವಿನೋದ ಸಭಾ ಎಂಬ ಒಂದು ಸಂಗೀತ ಸಂಸ್ಥೆ ಇತ್ತು ಆ ಸಂಸ್ಥೆಯ ಸ್ಥಾಪಕ ಪ್ರಮುಖರಲ್ಲಿ ರಾಮಚಂದ್ರ ರಾಯರು ಒಬ್ಬರು ಅವರಿಗೆ ಸಂಗೀತದಲ್ಲಿ ತುಂಬಾ ಅಭಿರುಚಿ ರಾಮಚಂದ್ರ ರಾಯರಿಗೆ ಇಂಗ್ಲಿಷ್ ಸಾಹಿತ್ಯದಲ್ಲಿ ಸೂಕ್ಷ್ಮ ವೇದಿಯಾದ ಅಭಿರುಚಿ ಶೇಕ್ಸ್ಪಿಯರ್ ನಾಟಕವನ್ನು ಓದುವ ರೀತಿಯಲ್ಲೂ ಮಿಲ್ಟನ್ನಿನ ಕಾವ್ಯದ ಸೌಂದರ್ಯವನ್ನು ನನಗೆ ಮೊದಲು ತೋರಿಸಿಕೊಟ್ಟವರು ಅವರು ಶೆಲ್ಲಿ ಕವಿಯ ಚೆಂಚೈ ಮತ್ತು ಎಪಿಸೈಕಿಡಿಯಾನ್ ಕಾವ್ಯಗಳನ್ನು ಓದಬೇಕೆಂದು ಅವರು ನನ್ನನ್ನು ಪ್ರೇರೇಪಿಸಿದ್ದು ನನಗೆ ಚೆನ್ನಾಗಿ ಜ್ಞಾಪಕವಿದೆ ಅವರ ಒಳ್ಳೆಯ ಪುಸ್ತಕ ಭಂಡಾರ ಅವರು ಒಳ್ಳೆಯ ಪುಸ್ತಕ ಭಂಡಾರವನ್ನಿಟ್ಟಿದ್ದರು ನಾನು ಅದರಿಂದ ಬೂಪೆರ್ ವಾಷಿಂಗ್ಟನ್ ಎಂಬ ನಿಗ್ರೋ ಪ್ರಮುಖ ಆಫ್ ಫ್ರಮ್ ಸ್ಲೇವರಿ ಗ್ರಂಥವನ್ನು ಗ್ರಾಂಟ್ ಆ್ಯಾಲನ್ ಬರೆದ ಬ್ರಿಟಿಷ್ ಬಾರ್ಬರಿಯನ್ಸ್ ನಾವೆಲ್ ನಾವೆಲ್ಲನ್ನು ಇನ್ನೂ ಅನೇಕ ಪುಸ್ತಕಗಳನ್ನು ಅವರಿಂದ ಆಗಾಗ ಎರವಲು ತೆಗೆದುಕೊಂಡು ಓದಿದೆ ನನ್ನ ಅನುಭವದಿಂದ ಹೇಳಬಹುದಾದರೆ ಅವರು ಉತ್ತಮ ದರ್ಜೆಯ ಸಾಹಿತ್ಯ ಸಮೀಕ್ಷಕರು ಆ ಕಾಲದಲ್ಲಿಯೂ ನಮ್ಮ ರಾಜಕೀಯದಲ್ಲಿ ಕಕ್ಷಿಗಳಿದ್ದುವು ಆದರೆ ರಾಮಚಂದ್ರ ಎಲ್ಲ ಕಕ್ಷಿಗಳಲ್ಲಿಯೂ ಸಮಾನವಾಗಿ ಮನ್ನಣೆ ದೊರೆಯುತ್ತಿತ್ತು ವಿಪಿ ಮಾಧವರಾಯರಿಗೆ ಅವರು ಹೇಗೆ ಪ್ರಿಯರಾಗಿದ್ದರೋ ಸರ್ ಪಿ ಎನ್ ಕೃಷ್ಣಮೂರ್ತಿಯವರಿಗೂ ಅವರು ಹಾಗೆಯೇ ಇಷ್ಟರಾಗಿದ್ದರು ಹೀಗೆ ಅವರಿಗೆ ಕಕ್ಷಿ ಭೇದವಿಲ್ಲದ ಗೌರವವನ್ನು ಸಂಪಾದಿಸಿಕೊಟ್ಟದ್ದು ಅವರ ವಿದ್ವತ್ತಿನ ಮತ್ತು ಸೌಜನ್ಯ ಕೀರ್ತಿ ರಾಮಚಂದ್ರ ಬಡ ವಿದ್ಯಾರ್ಥಿಗಳ ಪ್ರಥಮ ಸ್ನೇಹಿತರು ಮೈಸೂರಿನಲ್ಲಿ ವೆಂಕಟಕೃಷ್ಣಯ್ಯನವರು ಹೇಗೋ ಬೆಂಗಳೂರಿನಲ್ಲಿ ಕೆ ರಾಮಚಂದ್ರ ಹಾಗೆಯೇ ವಿದ್ಯಾರ್ಥಿ ಪ್ರಿಯರಾಗಿದ್ದರು ಬಡ ವಿದ್ಯಾರ್ಥಿಗಳ ಫೀಸ್ಗಾಗಿ ಪುಸ್ತಕಕ್ಕಾಗಿ ಬಟ್ಟೆಗಾಗಿ ವಾರಾಣಕ್ಕಾಗಿ ಫ್ರೀಶಿಪ್ಪಿಗಾಗಿ ಸ್ಕಾಲರ್ಶಿಪ್ಗಾಗಿ ಅವರು ಮಾಡಿದ ಶಿಫಾರಸುಗಳಿಗೆ ಸಂಖ್ಯಾ ಮಿತಿಯಿರಲಿಲ್ಲ ಕಾಗದಗಳನ್ನು ಬರೆದುಕೊಡುವುದರ ಜೊತೆಗೆ ತಾವೇ ಕುದ್ದಾಗಿ ಇಷ್ಟಮಿತ್ರರ ಮನೆಗಳಿಗೆ ಹೋಗಿ ಶಿಫಾರಸು ಹೇಳಿ ಬರುತ್ತಿದ್ದರು ಎಷ್ಟೋ ಮಂದಿಗೆ ಪ್ರೈವೇಟ್ ಟ್ಯೂಷನ್ ಗೊತ್ತು ಮಾಡಿಕೊಟ್ಟು ಅನಸಹಾಯ ಮಾಡಿದ್ದರು ಅಂಥವರಲ್ಲಿ ನಾನೊಬ್ಬ ಅವರನ್ನು ಉಪಾಧ್ಯಾಯರಾಗಿ ನಿಯಮಿಸಿಕೊಂಡಿದ್ದ ಲಂಡನ್ ಮಿಷನ್ ಅವರು ಅವರಲ್ಲಿ ಮನಸಾರ ಗೌರವವನ್ನು ಕೃತಜ್ಞತೆಯನ್ನು ತೋರಿಸುತ್ತಿದ್ದರು ರಾಮಚಂದ್ರರಾಯರ ಭೋಜನ ಬೋಧನಾ ಕ್ರಮವನ್ನು ಅವರ ವಿದ್ಯಾರ್ಥಿಗಳು ಬಹುವಾಗಿ ಕೊಂಡಾಡುತ್ತಾರೆ ಪಾಠಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಿಕೊಳ್ಳದೆ ಅವರು ಕ್ಲಾಸಿಗೆ ಹೋದವರಲ್ಲ ಮತ್ತು ವೇಳೆಯ ವಿಷಯದಲ್ಲಾಗಲಿ ಶಿಸ್ತಿನ ವಿಷಯದಲ್ಲಾಗಲಿ ಅವರು ನಿಯಮ ತಪ್ಪುತ್ತಿರಲಿಲ್ಲ ತಮ್ಮ ಒಳ್ಳೆಯತನ ಒಳ್ಳೆಯ ಮಾತುಗಳಿಂದಲೇ ಅಸಭ್ಯರಾದ ಹುಡುಗರನ್ನು ಸಭ್ಯ ಮಾರ್ಗಕ್ಕೆ ತರುತ್ತಿದ್ದರಂತೆ ರೈಟ್ ಆನರಬಲ್ ವಿ ಶ್ರೀನಿವಾಸ ಶಾಸ್ತ್ರಿಗಳು ರಾಮಚಂದ್ರ ಬಾಲ್ಯ ಸೇಹಿತರು ಇಬ್ಬರು ಏಕಕಾಲದಲ್ಲಿ ಕುಂಭಕೋಣದಲ್ಲಿ ವಿದ್ಯೆ ಕಲಿಯುತ್ತಿದ್ದವರು ಶಾಸಿಗಳವರು ಬೆಂಗಳೂರಿಗೆ ಬಂದಾಗ ರಾಮಚಂದ್ರ ನೋಡದೆ ಹಿಂದಿರುಗುತ್ತಿಲ್ಲ ಅವರಿಬ್ಬರು ಸೇರಿ ಒಂದೆರಡು ಗಂಟೆಗಳಾದರೂ ಮಾತನಾಡಿದರೆ ಮಾತನಾಡಿದರೆಯೇ ಇಬ್ಬರಿಗೂ ತೃಪ್ತಿ ಬಹು ಜನಪ್ರಿಯರಾಗಿ ದೊಡ್ಡ ಕಡೆಗಳಲ್ಲಿ ಪ್ರಭಾವಶಾಲಿಗಳಾಗಿದ್ದರೂ ರಾಮಚಂದ್ರ ಸ್ವಪ್ರಯೋಜನಕ್ಕಾಗಿ ಏನನ್ನೂ ಮಾಡಿಕೊಳ್ಳಲಿಲ್ಲ ಮಧ್ಯಮ ದರ್ಜೆಯ ಬಡವರಾಗಿಯೇ ಬಾಳಿ ಹಾಗೆಯೇ ತಮ್ಮ ಕಾಲವನ್ನು ಮುಗಿಸಿಕೊಂಡರು ಆದರೆ ಬೆಂಗಳೂರಿನ ಸಾರ್ವಜನಿಕ ಜೀವನದ ಚರಿತ್ರೆಯನ್ನು ಅನ್ಯೋನ್ಯವಾಗಿ ಬಯ ಬರೆಯ ಹೊರಡುವವರು ರಾಯರ ಹೆಸರನ್ನು ಮೇ ಮೆರಗು ಮೆರಗುಕ್ಷರಗಳಿಗಿಂತ ಬರೆಯದೇ ಇರರು ಎಪ್ಪತ್ತು ಎಂಬತ್ತು ವರ್ಷಗಳ ಹಿಂದೆ ಸಾರ್ವಜನಿಕ ಜೀವನ ಹೇಗಿತ್ತೋ ನನಗೆ ತಿಳಿಯಲು ಅವಕಾಶವಿಲ್ಲ ಆದರೆ ನಲವತ್ತೈದು ಐವತ್ತು ವರ್ಷಗಳ ಹಿಂದೆ ನಮ್ಮಲ್ಲಿ ಸಾರ್ವಜನಿಕ ಜೀವನವಿತ್ತು ಅದು ನಿರ್ಮಲವಾಗಿ ಗಂಭೀರವಾಗಿ ಫಲಕಾರಿಯಾಗಿತ್ತು ಜನಹಿತ ಚಿಂತಕರು ಆಗಲೂ ನಮ್ಮಲ್ಲಿದ್ದರು ಅವರು ಆಗಪಟ್ಟ ಶ್ರಮದ ಫಲವು ಇಂದಿನ ಸಾರ್ವಜನಿಕ ಜೀವನಕ್ಕೆ ತಳಪಾಯವಾಗಿದೆ ಎಂಬುದಕ್ಕೆ ರಾಮಚಂದ್ರ ರಾಯರ ಪವಿತ್ರವು ಶುಭಕರವೂ ಆದ ಜೀವನವು ದೃಷ್ಟಾಂತವಾಗಿದೆ